ಸ್ನೇಹಿತರೆ ನಮಸ್ಕಾರ ಕತೆ ಮೌನೆಯೊಡಲ ದನಿ ಇದೊಂದು ಮೋಹಕ ಮಾಯಾ ಜಗತ್ತು ಇಲ್ಲಿ ಬದುಕಿಗಿಂತ ಬದುಕಿನ ಸುತ್ತ ತಳಕು ಬಿದ್ದ ಭ್ರಮೆಗಳದೇ ಭಯಂಕರ ವೈಭವ ಇಲ್ಲಿ ಗೋಚರಿಸುವುದೆಲ್ಲ ವಾಸ್ತವವೋ ಕಲ್ಪನೆಯೋ ಕನಸೋ ಕನವರಿಕೆಯೋ ತಿಳಿಯುವ ಹೊತ್ತೆಗೆ ಬದುಕೇ ಮುಗಿದಿರುತ್ತದೆ ಆದರೂ ಇದರ ಮಡಿಲೆಗೆ ಬಿದ್ದು ಬದುಕಿಗಾಗಿ ಹವಣಿಸುವ ಹಂಬಲ ಓಡುವವರು ಓಡುತ್ತಲೇ ಇರುತ್ತಾರೆ ನಡೆಯುವವರು ನಡೆಯುತ್ತಲೇ ಇರುತ್ತಾರೆ ಬೀಳುವವರು ಬೀಳುತ್ತಾರೆ ಏಳುವವರು ಏಳುತ್ತಾರೆ ತುಳಿಯುವವರು ತುಳಿಯುತ್ತಲೇ ಇರುತ್ತಾರೆ ಹೀಗೆ ಬದುಕು ಅರಸಿ ಇಲ್ಲಿಗೆ ಬಂದು ಅಳಿದವರೆಷ್ಟೋ ಉಳಿದವರೆಷ್ಟೋ ಆದರೂ ಮನದ ಮಾಯೆಗೆ ಮತ್ತೆ ಮತ್ತೆ ಇದನ್ನೇ ಅಪ್ಪಿಕೊಳ್ಳುವ ಬಯಕೆ ದಟ್ಟಕಾಡಿನಂತಹ ಪರಿಸರದಲ್ಲಿ ಮನೋಹರ ಮೌನಿಯಾಗಿ ಹೆಜ್ಜೆ ಹಾಕುತ್ತಿರುವಾಗ ಅಂತರಂಗದಲ್ಲಿ ಇಂತಹ ತಾರ್ಕಿಕ ಪ್ರಜ್ಞೆಯೊಂದು ಜಾಗೃತವಾಯಿತು ಅವನು ಆಗಿರುವುದನ್ನು ಬಹಳ ಹೊತ್ತಿನಿಂದ ಗಮನಿಸಿದ ಹೆಂಡತಿ ಸುಮಾ ಯಾಕ್ರಿ ಏನೂ ಮಾತಾಡವಲ್ರಲ್ಲ ಇದಕ್ಕಿದ್ದಂಗ ಮೌನಿಯಾಗಿ ಬಿಡ್ತೀರಿ ಏನಾತ ನಿಮ್ಗೆ ಎಂದು ಕೇಳಿದಳು ಏ ಹಂಗೇನಿಲ್ಲ ನಾನು ಯಾವ ಸಂದರ್ಭದ ಹೆಚ್ಚು ಮಾತಾಡ್ತೀನಿ ಹೇಳು ನಿನಗ ಗೊತ್ತೈತಲ್ಲ ವರ್ಷಕ್ಕೋ ಆರು ತಿಂಗಳಿಗೋ ಒಮ್ಮೆ ಹಿಂಗೆ ಬೆಂಗಳೂರಿಗೆ ಬಂದಾಗೆಲ್ಲ ಈ ಪಾರ್ಕಿಗೆ ಬಂದ್ರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆದಂಗ ಕತೆ ಮಾತಿಗಿಂತ ಮೌನವಾಗಿದ್ರ ಮನಸ್ಸು ತಣ್ಣಗಿರ್ತೈತಿ ಅಂದ ಅದನ್ನು ಕೇಳಿಸಿಕೊಂಡ ಜೊತೆಗಿದ್ದ ಹದಿನೈದು ವರ್ಷದ ಮಗ ತೇಜಸ್ವಿ ಅಪ್ಪ ಈಗ ನಿಮ್ಮ ಮನಸ್ಸು ತನ್ನಗಾಗ್ತಿಲ್ಲ ಹಾಗಾದ್ರ ನಮ್ಗ ಐಸ್ ಕ್ರೀಮ್ ಕೊಡ್ಸ್ರಿ ನಮ್ಮ ಹೊಟ್ಟಿನೂ ತನಗಾಗ್ತೈತಿ ಎಂದು ತಮಾಷೆ ಮಾಡಿ ನಕ್ಕ ಹೌದ್ ನೋಡ್ರಿ ಐಸ್ ಕ್ರೀಂ ತಿನ್ನಲಾರ್ದ ಬಹಳ ದಿನ ಆತು ಎಂದಳು ಸುಮ ಆ ಹೊತ್ತಿಗೆ ಅವರು ಕಬ್ಬನ್ ಉದ್ಯಾನದ ದಟ್ಟ ಮರಗಳ ನಡುವಿನ ಹೂತೋಟದ ಬಳಿಯ ಆಸನವೊಂದರ ಬಳಿ ಬಂದಿದ್ದರು ಸಂಜೆ ಐದು ಗಂಟೆಯ ಸಮಯ ಇಬ್ಬರು ಆ ಆಸನದಲ್ಲಿ ಕುಳಿತರು ಮನೋಹರ ಮಗನಿಗೆ ಹಣ ಕೊಟ್ಟ ತೇಜಸ್ವಿ ಹತ್ತಿರದ ಮಳಿಗೆಯೊಂದಕ್ಕೆ ಐಸ್ ಕ್ರೀಮ್ ತರಲು ಹೊರಟ ಅವನು ಹಾಗೆ ಹೋಗುತ್ತಿರುವುದನ್ನೇ ಗಮನಿಸಿದ ಸುಮಾ ನೋಡ್ರಿ ಮಗ ಹದಿನೈದು ವರ್ಷಕ್ಕ ಹೆಂಗ ನಿಮ್ಮ ಎತ್ತರಕ್ಕ ಬೆಳೆದ್ಬಿಟ್ಟ ಅವನು ನೋಡಿದ್ರ ನನಗ ಆಶ್ಚರ್ಯಕತಿ ನನಗ ಇಷ್ಟು ದೊಡ್ಡ ಮಗ ಅದನಾ ಅಂತ ನೋಡ್ರಿ ದಿನ ಹೋಗಿದ್ದ ಗೊತ್ತಾಗ್ಲಿಲ್ಲ ನಮ್ಮ ಲಗ್ನಾಗಿ ಹದಿನೇಳು ವರ್ಷ ಕಳೆದ ಎಂದಳು ಹೌದು ವರ್ಷ ಅನ್ನು ತಿಂಗಳ ಕಳೆದಂಗ ಕಳೆದ್ ಹೋದವು ಹೆಂಗ್ಯಾಂಗೋ ಇದ್ದ ನಮ್ಮ ಬದುಕು ಹಿಂಗಾತು ನನಗ ಲಘು ಲಗ್ನ ಮಾಡಿದ್ದು ಒಂದ್ ರೀತಿ ಚೊಲನ ಆತು ಅನಿಸ್ತೈತಿ ಇಲ್ದಿದ್ರ ಈ ವಯಸ್ಸಿಗೆ ನನಗ ಇಷ್ಟ ದೊಡ್ಡ ಮಗ ಇರ್ತಿದೇನು ನನಗಾದ್ರೆ ಏನು ಲಗ್ನ ಆದಾಗ ಇಪ್ಪತ್ತೊಂದು ವರ್ಷ ಅಷ್ಟ ನಿಮ್ಗ ಇಪ್ಪತ್ತೈದು ಖರೆ ಹೇಳ್ಬೇಕಂದ್ರ ನಮ್ಗ ಸರಿಯಾದ ಟೈಮ್ಗೆ ಮದ್ವೆ ಆಗೇತಿ ಆದ್ರ ಆ ವಯಸ್ಸಿನಾಗ ಇಬ್ಬರಿಗೂ ಸ್ವಲ್ಪ ಬುದ್ಧಿ ಕಡಿಮೆ ಎಂದು ನಸು ನಕ್ಕಳು ಸುಮ ಅದ ಕಾರಣಕ್ಕಲ್ಲೇನು ನಾನು ನಿನ್ನ ಮದುವೆ ಮಾಡ್ಕೊಳ್ಳಕ ಒಪ್ಕೊಂಡಿದ್ದು ಎಂದು ಮನೋಹರ ತಮಾಷೆ ಮಾಡ ತಮಾಷೆ ಮಾಡಿ ನಕ್ಕ ಯಾರು ನಿಮಗಷ್ಟು ದೂರದಿಂದ ನಾನು ಹುಡುಕೊಂಡು ಬಾಂದಿದ್ದು ಎಂದು ಅವಳು ನಕ್ಕಳು ಆ ಹೊತ್ತಿಗೆ ತೇಜಸ್ವಿ ಎರಡು ಕೋನ್ ಐಸ್ ಕ್ರೀಮ್ನೊಂದಿಗೆ ಬಂದು ಒಂದನ್ನು ಸುಮಾಳಿಗೆ ಕೊಟ್ಟ ಆ ಹೊತ್ತಿಗಾಗಲೇ ಮೆಲ್ಲಗೆ ಕರಗತೊಡಗಿದ್ದ ಕ್ರೀಮ್ ಗಮನಿಸಿದ ಮನೋಹರ ಲಗು ಲಗು ತಿನ್ರಿ ಕ್ರೀಂ ಕರಗಿ ಸೋರ್ತೈತಿ ಎಂದ ಇಬ್ಬರು ಹ್ಞೂ ಎಂದು ತಿನ್ನತೊಡಗಿದರು ಕ್ಷಣಕ್ಷಣಕ್ಕೂ ಕರಗಿ ದ್ರವವಾಗುತ್ತಿದ್ದ ಐಸ್ ಕ್ರೀಂ ಗಮನಿಸಿದ ಮನೋಹರನಿಗೆ ಅದರಂತೆಯೇ ಕರಗುವ ಆಯುಷ್ಯ ಒಂದು ದಿನ ಮುಗಿದು ಹೋಗುತ್ತದೆ ಅನಿಸಿಬಿಟ್ಟಿತು ಬದುಕು ಇಷ್ಟು ಸುಂದರವಾಗಿರುವಾಗ ಸಾವಿನ ಯೋಚನೆ ಯಾಕೆ ಎಂದುಕೊಂಡು ಮತ್ತೂ ಮೌನಿಯಾದ ಖುಷಿಯಿಂದ ಐಸ್ ಕ್ರೀಂ ತಿನ್ನುತ್ತಿದ್ದ ಮಗನ ಮುಖವನ್ನೇ ನೋಡಬೇಕೆನಿಸಿತು ಹಾಗೆ ನೋಡುತ್ತಲೇ ಇರುವಾಗ ಅಂತರಂಗದಲ್ಲಿ ಗತ ಬದುಕಿನ ದಿನಗಳು ಸಾಗರದ ಅಲೆಗಳಂತೆ ಉಕ್ಕಿ ಉಕ್ಕಿ ಸ್ಮೃತಿಯಲ್ಲಿ ಜಾಗೃತಗೊಳ್ಳತೊಡಗಿದವು ಸುಮ ಹನ್ನೆರಡು ವರ್ಷದ ಹಿಂದೆ ನಾವಿಬ್ರು ಇದೇ ಜಾಗದ ಕುಂತು ಈ ಊರ ಇರ್ಬೇಕೋ ಅಥವಾ ನಮ್ಮೂರಿ ವಾಪಸ್ ಅನ್ನೋ ತಿಳಿದಂಗಾಗಿ ಅದರ ಬಗ್ಗೆ ಮಾತಾಡ್ಕೊಂಡಿದ್ವಿ ಅದು ನೆನಪೈತಲ್ಲ ನಿನಗ ಎಂದು ಕೇಳಿದ ನೆನಪೈತ್ರಿ ಅದು ನಮ್ಮ ಜೀವನದ ಪ್ರಶ್ನೆಯಾಗಿತ್ತು ಅದನ್ನ ಹೆಂಗ್ ಮರೆಯಾಕಾದೀತು ಎಂದಳು ಸುಮ ಅದನ್ನು ಕೇಳಿಸಿಕೊಂಡ ತೇಜಸ್ವಿ ಅಪ್ಪ ಹನ್ನೆರಡು ವರ್ಷ ಅಂದ್ರ ಅವಾಗ ನಾನು ಇದ್ದಿರಬೇಕಲ್ಲ ಎಂದು ಕೇಳಿದ ಹೂನಪ್ಪ ಇದ್ದಿ ಅವಾಗ ನಿನ್ಗೆ ಎರಡೂವರೆ ವರ್ಷ ಹಂಗ ದಪ್ಪ ಕುಂಬಳುಕಾಯಿ ಇದ್ದಂಗಿದ್ದಿ ಎಲ್ಲಿ ಹೋದರೂ ನಿನ್ನ ಬಗಲಾಗಿ ಹೊತ್ಕೊಂಡ ಹೋಗ್ಬೇಕಾಕಿತ್ತು ನಿನ್ನ ಹೊರೋದ್ರಾಗ ನನಗರ ಸಾಕ್ ಸಾಕಿತ್ತು ಈಗ ನೋಡು ಆಟ ಇದ್ದವ ಇಷ್ಟುದ್ದು ಬೆಳೆದಿದ್ದಿ ನಿಮ್ಮಪ್ಪ ಎಂದಳು ಸುಮ ಹ್ಞೂ ನವಾಮ ನಾನು ನಮ್ಮಅಪ್ಪನ ಮಗನ ಎಂದು ತೇಜಸ್ವಿ ನಕ್ಕ ನಮ್ಮ ಬದುಕು ನೆಲೆ ಹಚ್ಚಾಕ ನಾನೆಷ್ಟು ಹೋರಾಟ ಮಾಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ಆಕಿ ನಿನ್ನ ನೋಡಿಕೊಳ್ಳಾಕ ಹೋರಾಟ ಮಾಡ್ಯಾಳ ಆ ದಿನಗಳೊಳಗ ಆಕಿ ಕಷ್ಟಪಟ್ಟಿದ್ದು ನೆನಪಿಸಿಕೊಂಡ್ರ ನನ್ನ ಶ್ರಮ ಏನು ಅಲ್ಲ ಅನಿಸ್ತೈತಿ ಎಂದು ಮನೋಹರ ಮುಖ ಕೆಳಗೆ ಹಾಕಿದ ನಾನು ಖುಶಿನ ನೋಡಿಕೊಂಡು ಮನೆಯಾಗಿರ್ತಿದ್ದೀರಿ ಆದ್ರ ನೀವು ಆ ದಿನಗಳೊಳಗ ಈ ಅಪರಿಚಿತ ಊರಿಗೆ ಬಂದು ಗುರ್ತು ಪರಿಚಯ ಇಲ್ಲದವ್ರ ಕಡೆ ಹೋಗಿ ಮಳಿ ಬಿಸಿಲು ನೋಡಿದ ಬೆಳಗಿನಿಂದ ರಾತ್ರಿ ತನಕ ದುಡಿದು ಬರ್ತಿದ್ರಿ ನಿಮ್ಮ ಆ ಮೌನ ಹೋರಾಟದ ಮುಂದೆ ನಂದೇನು ದೊಡ್ಡ ಕೆಲಸ ಅಲ್ಲಿ ಬಿಡ್ರಿ ಎಂದಳು ಇಬ್ಬರ ಮಾತುಗಳನ್ನು ಆಲಿಸುತ್ತಿದ್ದ ತೇಜಸ್ವಿ ಐಸ್ ಕ್ರೀಮಿನ ಕೊನೆಯ ಭಾಗವನ್ನು ತಿನ್ನದೇ ಗಂಭೀರವಾಗಿ ಯೋಚಿಸಿದ ಅಪ್ಪ ನೀವು ಯಾಕವಾಗ ಹುಬ್ಬಳ್ಳಿಯ ಬೆಂಗಳೂರಿಗೆ ಬಂದ್ರಿ ಊರು ಬಿಟ್ಟು ಬರುವ ಅವಶ್ಯಕತೆ ಏನಿತ್ತು ಎಂದು ಕೇಳಿದ ಅದೊಂದು ದೊಡ್ಡ ಕತ್ತಿ ಬಿಡಪ್ಪ ಈಗ ಅದನ್ನೆಲ್ಲಾ ನೆನಪು ಮಾಡ್ಕೊಂಡ್ರ ಕೈ ನೋಡಗಿ ಕಣ್ಣಾಗ ನೀರು ಬರ್ತಾವು ಎಂದ ಮನೋಹರ ನೋಡ್ತೇಜು ಈಗ ನಿಮ್ಮಪ್ಪ ನೋಡ್ತೇಜು ಈಗ ನಿಮ್ಮಪ್ಪ ನಿನಗ ಏನು ಕಡಿಮೆ ಆಗದಂಗ್ ನೋಡ್ಕೋತಾರ ಆದ್ರ ಅವರು ನಿನ್ನ ಆದ್ರ ಅವರು ನಿನ್ನ ವಯಸ್ಸಿನವ್ರಿದ್ದಾಗ ಅವ್ರಿಗೆ ಅಂಗಿ ಚಡ್ಡಿ ಒಂದ್ವತ್ತು ಊಟಾನೂ ಸರಿಯಾಗಿ ಸಿಗ್ತಿದ್ದಲ್ಲ ಅಂತಾರ ಅವಾಗ ಆವಾಗವಾಗ ನನ್ನ ಮುಂದ ಹೇಳ್ಕೊತಿರ್ತಾರ ಎಂದಳು ಸುಮ ಅಪ್ಪ ನೀವು ಅವಾಗ ಬೆಂಗ್ಳೂರ್ ಯಾಕೆ ಬರ್ಬೇಕಾತು ಎಂದು ತೇಜಸ್ವಿ ಮತ್ತೆ ಕೇಳಿದ ದುಡಿಮಿ ಸಲುವಾಗಿಪಾ ದುಡಿಮೆ ಸಲುವಾಗಿ ಬರ್ಬೇಕಾತು ಆವಾಗ ನನಗ ಕೆಲಸ ಇರ್ಲಿಲ್ಲ ಇನ್ನೇನೋ ಹೋರಾಟ ಮಾಡಿ ಶಿಕ್ಷಣ ಕಲ್ತಿದ್ದೆ ಆದ್ರ ಕಾಲೇಜ್ ಮುಗಿಸಿ ಹೊರಗೆ ಬಂದ ಮ್ಯಾಲೆ ಗೊತ್ತಾತು ಈ ಸಮಾಜದೊಳಗ ಶಿಕ್ಷಣಕ್ಕಲ್ಲ ರೊಕ್ಕ ಮಾತ್ರ ಬೆಲೆ ಐತಿ ಅನ್ನೋದು ಹಂಗೋ ಹಿಂಗೋ ಕೈಕಸು ಕಸುಬು ಮಾಡಿಕೊಂಡು ದಿನಾ ಕಳೆಯೋ ಹೊತ್ತಿನಾಗ ಮನಿ ನನ್ನ ಮನಿ ಮಂದಿ ಲಗ್ನ ಮಾಡಿಬಿಟ್ರು ಅದು ಅದು ಸರಿನೋ ತಪ್ಪೋ ಅನ್ನೋದನ್ನ ತಿಳ್ಕೊಳ್ಳುವಷ್ಟು ವಿವೇಚನೆ ಇಲ್ಲದ ನಾನು ಒಪ್ಪಿದ್ದೆ ಮುಂದ ಎರಡು ವರ್ಷಕ್ಕ ನೀನು ಹುಟ್ಟಿದೆ ಹೆರಿಗೆ ಹಾಸ್ಪಿಟಲ್ ಖರ್ಚು ಬಾಣಂತನ ಅದು ಇದು ಅಂತ ಆ ಕಾಲದಾಗ ಹದಿನೈದು ರೂಪಾಯಿ ಸಾಲ ಆಗಿತ್ತು ತಿಂಗಳು ರೇಷನ್ ಖರ್ಚಿಗೆ ರೊಕ್ಕ ಹೊನ್ಸಕ್ಕಾಗದ ಮತ್ತೊಬ್ಬರ ಕಡಿಂದ ಅನಿಸ್ಕೊಳ್ಬೇಕಿತ್ತು ಅಂತ ಸಂದರ್ಭದಾಗ ಈ ಹದಿನೈದು ಸಾವಿರ ರೂಪಾಯಿ ಸಾಲನು ನನಗ್ ಬಹಳ ದೊಡ್ಡ ಹೊರಿ ಆದ್ರ ನಿನ್ನ ನಗು ಅವನ ಸಂಭ್ರಮ ನೋಡ್ತಿದ್ರೆ ನನಗ್ ಬಹಳ ಖುಷಿಯಾಕಿತ್ತು ನಿಮ್ಮ ಖುಷಿ ಮುಂದೆ ಆ ಸಾಲ ಏನು ದೊಡ್ಡದಲ್ಲ ಅನಿಸ್ತಿತ್ತು ಹೆಂಗೋ ಆರು ತಿಂಗಳು ಕಳೆದು ಆದ್ರ ನಮಗೂ ಇನ್ನೊಬ್ಬರು ಎಷ್ಟು ದಿನ ಅಂತ ಊಟ ಹಾಕ್ತಾರೆ ಹೇಳು ಹಂಗ ಹಾಕಿದವರು ಹಂಗಿಸ್ತಿದ್ರು ಇಷ್ಟು ದಿನ ನಿನಗ ಊಟ ಹಾಕಿದ್ದು ಅಲ್ದ ಈಗ ನಿನ್ನ ಹೆಂಡತಿ ಮಕ್ಕಳಿಗೂ ಹಾಕ್ಬೇಕಾಗೈತಿ ಅಂತ ಚುಚ್ಚುತ್ತಿದ್ರು ಕೆಲಸ ಅಂತ ಹುಡುಕಿಕೊಂಡು ಹೋದ್ರ ಕೆಲಸ ಕೊಟ್ಟವರು ಎರಡು ಎರಡೂವರೆ ಸಾವಿರಕ್ಕೆ ದನಕ್ಕೆ ದುಡಿಸಿಕೊಂಡಂಗೆ ದುಡಿಸಿಕೊಳ್ಳೋರು ಯಾವುದಕ್ಕೂ ಸಾಲ ಆ ಹೊತ್ತಿನಾಗ ನಾನು ನನ್ನ ಸ್ವಂತ ಕಾಲ್ ನಿಂತು ಸಾಲ ತೀರಿಸಬೇಕಾಗಿತ್ತು ನಮ್ಮೆಲ್ಲರೂ ಹೊಟ್ಟೆ ತುಂಬಿಸಬೇಕಾಗಿತ್ತು ಹಂಗಾಗಿ ದುಡಿಮೆ ಸಲುವಾಗಿ ಹುಬ್ಬಳ್ಳಿ ಬಿಟ್ಟು ಬೆಂಗಳೂರು ಸೇರು ನಿರ್ಧಾರ ಮಾಡಿದೆ ಧೈರ್ಯ ಮಾಡಿ ಆರು ತಿಂಗಳ ಕೂಸಾಗಿದ್ದ ನಿನ್ನ ಕರ್ಕೊಂಡು ಬಂದು ಬೆಂಗಳೂರು ಸೇರಿದ್ವಿ ಒಂದಿಷ್ಟು ದಿನ ನಿಮ್ಮನ್ನ ಯಾರ್ದೋ ಮನೆಯಾಗಿರಿಸಿ ಕೆಲಸ ಹುಡುಕಿದೆ ಐದು ಸಾವಿರ ರೂಪಾಯಿಗಾರಕ್ಕ ಹೆಂಗೋ ಕೆಲಸ ಸಿಕ್ತು ಆದ್ರ ಈ ಊರಿನ ಟ್ರಾಫಿಕ್ ಸಮಸ್ಯೆ ಆದ್ರ ಈ ಊರಿನ ಟ್ರಾಫಿಕ್ ಸಮಸ್ಯೆಯನ್ನು ಚಕ್ರವ್ಯೋದಾಗ ಸಿಕ್ಕು ಬೆಳಗ್ಗೆ ಮನೆಯಿಂದ ಕೆಲಸದ ಜಾಗ ರಾತ್ರಿ ಅಲ್ಲಿಂದ ಮತ್ತೆ ಮನೆ ಸೇರೋದು ದೊಡ್ಡ ಸರ್ಕಸ್ ಆಗಿಬಿಡ್ತಿತ್ತು ಅರ್ಧ ಬದುಕು ಸಿಟಿ ಬಸ್ನಾಗ ಕಳೆದು ಹೋಗ್ತೈತಿನೋ ಅನಿಸ್ಬಿಡ್ತಿತ್ತು ಅವ್ವ ನಿನ್ನ ನೋಡಿಕೊಳ್ಳೋದ್ರಾಗ ದಿನಾ ಕಳಿಬೇಕಾಕಿತ್ತು ಹೆಂಗೋ ದಿನ ಹೋದು ಬೆಂಗಳೂರಾಗ ನಮದು ಅಂತ ಬಾಡಿಗೆ ಮನೆ ಮಾಡಿಕೊಂಡಿವಿ ದಿನಾ ಕಳೆದು ತಿಂಗಳು ಕಳೆದು ಹಂಗ ಎರಡು ವರ್ಷ ಕಳೆದಿದ್ದು ಗೊತ್ತಾ ಆಗ್ಲಿಲ್ಲ ಆರು ತಿಂಗಳವನಿದ್ದ ನಿನ್ನ ನೋಡ ಆರು ತಿಂಗಳದವನಿದ್ದ ನಿನ್ನ ಎರಡೂವರೆ ವರ್ಷ ಆರು ತಿಂಗಳವನಿದ್ದ ನಿನ್ನ ಎರಡೂವರೆ ವರ್ಷ ಬೆಳಸೋದ್ರಾಗ ಅವ್ವ ಕರೆ ಹೋಗಿದ್ಲು ನಾನು ಕೆಲಸ ಮನಿ ಅಂತ ಸುತ್ತಿ ಸುತ್ತಿ ಬೆಂಗಳೂರು ಬೆಂಗಳೂರಿನ ರಸ್ತೆಯೊಳಗ ಕಳೆದು ನಂದು ಅನ್ನೋದು ಒಂದು ಬಾಡಿಗೆ ನೆರಳು ಎರಡು ಹೊತ್ತು ಊಟ ಕಂಡುಕೊಂಡು ಊರಾಗಿ ಮಾಡಿದ್ದ ಸಾಲ ತಿರ್ಸೋ ಹೊತ್ತಿಗೆ ನಮಗ ಬದುಕಿನ ಬಗ್ಗೆ ನಿರಾಶೆ ಹುಟ್ಟಿಬಿಟ್ಟಿತ್ತು ಬದುಕು ಅಂದ್ರೆ ಇಷ್ಟನಾ ಅನ್ನೋ ಜಿಗುಪ್ಷೆ ಮೂಡಿತ್ತು ಅದೂ ಅಲ್ಲದ ನನ್ನೊಳಗ ಹುಟ್ಟಿ ಬೆಳೆದ ಊರಿನ ಸೆಳೆತ ಶುರುವಾಗಿತ್ತು ನಿಮ್ಮನ್ನೆಲ್ಲಾ ಕರ್ಕೊಂಡು ಮನಿ ಮಂದಿನ್ ಬೆಟ್ಟೆ ಆಗಕ ಹುಬ್ಬಳ್ಳಿಗೆ ಹೋದಾಗ್ಲಲ್ಲ ಮತ್ತ ಬೆಂಗಳೂರಿಗೆ ವಾಪಸ್ ಬರಕ ಯಾಕೋ ಮನಸ್ಸು ಒಪ್ತಿರ್ಲಿಲ್ಲ ಹುಬ್ಬಳ್ಳ್ಯಾಗ ಬದುಕಾಕ್ ದಾರಿ ಇಲ್ಲ ಅನ್ಸಿದ್ರು ಹೆಂಗೋ ಬದುಕ ಬಿಡ್ಬೋದು ಆದ್ರ ಬೆಂಗಳೂರಿನಾಗ ನಾನು ಎಲ್ಲೋ ಕಳೆದ ಹೋಗ್ಬಿಡ್ತೀನೋ ಅನ್ಸಾಕ ಶುರುವಾಗಿ ಬಿಟ್ಟಿತ್ತು ಕರೆ ಹೇಳ್ಬೇಕಂದ್ರ ಬದುಕು ಅಂದ್ರ ಏನೋ ಅಂತ ಪ್ರಶ್ನೆ ಹುಟ್ಟಿದ್ದು ಆವಾಗ್ಲೆ ಯಾಕಂದ್ರ ಆ ಹೊತ್ತಿಗಾಗ್ಲೆ ಬದುಕು ಯಾಕಂದ್ರ ಆ ಹೊತ್ತಿಗಾಗ್ಲೇ ಬದುಕು ಅನ್ನೋದು ನನಗ್ ಬಹಳ ಪಾಠ ಕಲಿಸಿತ್ತು ಹಂಗಾಗಿ ನನ್ನನ್ನ ನಾನ ಕಳ್ಕೊಂಡು ಪಕಾರದ ಸಲುವಾಗಿ ಬೆಂಗಳೂರಿನಾಗ ಬದುಕೋಕ್ಕಿಂತ ನಾನು ನನ್ನೊಳಗಿದ್ದು ಹಸದು ಹೊಟ್ಟೆಲೇ ಆದರೂ ನಿಮ್ ಕೂಡ ನನ್ನೂರಿನಾಗ ಬದುಕೋದು ಚಲೋ ಅಂತ ನಿರ್ಧಾರ ಮಾಡಿದೆ ಅವುಗೂ ಇದೇ ಬೇಕಾಗಿತ್ತು ಕೈಯಾಗ ಒಂದಿಷ್ಟು ಅಕ್ಕನೂ ಉಳಿದಿದ್ವು ಒಂದಿನ ನಾವಿಬ್ರು ಹಿಂಗ ಇದೇ ಜಾಗಕ್ಕೆ ಬಂದಿದ್ವಿ ಇಲ್ಲೇ ಕುಂತು ಗಂಟುಗಟ್ಟಲೆ ಮಾತಾಡಿಕೊಂಡು ಇನ್ನ ಬೆಂಗಳೂರು ಸಾಕು ಅಂತ ಗಟ್ಟಿ ನಿರ್ಧಾರ ಮಾಡಿಕೊಂಡ್ವಿ ಮನಿ ಸಾಮಾನು ಎಲ್ಲ ಹೆಂಗ್ ಗಂಟಿ ಮುಟ್ಟ ಮನಿ ಸಾಮಾನು ಎಲ್ಲ ಹೆಂಗ್ ಗಂಟುಮೂಟೆ ಕಟ್ಕೊಂಡು ಪ್ಯಾಸೆಂಜರ್ ರೈಲ್ನಾಗ ಹೊತ್ಕೊಂಡು ಬಂದಿದ್ವೋ ಅದ ಗಂಟುಮೂಟೆ ಕೂಡ ವಾಪಸ್ ಊರು ಸೇರಿದ್ವಿ ನಾ ಹುಟ್ಟಿ ಬೆಳದ ನೆಲದ ಮೇಲೆ ನಿಂತು ನಾನಿನ್ನೂ ಜೀವನದಾಗ ಮುಂದೆ ಬರಬೇಕು ಅನ್ನೋ ಹಠ ನನ್ನೊಳಗ ಚಿಗುರು ಅದಕ್ಕಾಗಿ ಆ ವಯಸ್ನಾಗೂ ಹೆಂಗಾದ್ರೂ ಮಾಡಿ ಉನ್ನತ ಶಿಕ್ಷಣ ಓದಬೇಕು ಅನ್ನೋ ದುಡಿತ ಹೆಚ್ಚಾಗಿತ್ತು ಅದರ ಪ್ರಯತ್ನ ನಿರಂತರ ಇದ್ದಿದ್ರಿಂದ ಒಂದು ಸಂದರ್ಭದಾಗ ಅದಕ್ಕೂ ಕಾಲ ಕೂಡಿ ಬಂತು ಆದ್ರ ಫೀಸ್ ಕಟ್ಟಕ ರೊಕ್ಕ ಇರ್ಲಿಲ್ಲ ಒಂದಿನ ಇವಳು ಕಿವಾಗಿನ ಬೆಂಡೋಲಿ ಅಡಾಯಿಟ್ಟು ಇಟ್ಟು ಮೂರು ಸಾವಿರ ರೂಪಾಯಿ ತಂದು ಕಡೆಗೂ ಫೀಸ್ ಕಟ್ಟಿದೆ ಖರೆ ಹೇಳ್ಬೇಕಂದ್ರ ಆ ಓದು ನನ್ನ ಬದುಕಿನ ದಿಕ್ಕ ಬದುಸಿಬಿಡ್ತು ಇದ್ರ ನಡುವ ಕೆಲಸಕ್ಕೆ ಸೇರಿದ್ರು ಹಠಾ ಬಿಡದ ಓದಿ ಪರೀಕ್ಷೆ ಬರದೆ ಪಿಯುಸಿ ಓದಿದಾವ ಹಂಗ ಒಮ್ಮೆಗೆ ಮಾಸ್ಟರ್ ಡಿಗ್ರಿ ಪಾಸ್ ಆದ ನನ್ನ ಕೆಲಸದ ಅನುಭವದು ಕೂಡ ಆ ಸರ್ಟಿಫಿಕೇಟು ನನ್ನ ಸ್ಥಾನಮಾನ ಹೆಚ್ಚಿಸ್ತು ಮುಂದ ಸ್ವಲ್ಪ ದಿನದಾಗ ನನ್ನೂರೊಳಗ ನನಗ ದೊಡ್ಡ ಸಂಸ್ಥೆಯೊಳಗ ಕೆಲಸ ಸಿಕ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಕ್ಕ ವರ್ಷ ವರ್ಷಕ್ಕೂ ನನ್ನ ಪಗಾರ ಹೆಚ್ಚುವಂತನೇ ಹೋಯ್ತು ಕೈ ಕೆಳಗ ಕೆಲಸ ಕಲ್ತಿದ್ನೋ ಅವರ ನನ್ನ ಕೇಳಿ ಕೆಲಸ ಮಾಡೋ ಹಂಗಾತು ಅನ್ನ ಯಾರು ನನ್ನ ಹಂಗಿಸಿದ್ರೋ ಅವರ ನನ್ನ ಕಡೆ ಕೇಳಿ ಇಸಗೊಳ್ಳೋ ಹಂಗಾತು ಇವತ್ತ ನಾನು ಇನ್ನೊಬ್ಬರಿಗೆ ಕೈ ಎತ್ತು ಕೊಡುವಷ್ಟು ಬೆಳೆದಿನಿ ಆದ್ರ ನನಗ ನನ್ನ ಹೆಂಡತಿ ಮಗನ ನನ್ನ ಪ್ರಪಂಚ ಅಂತ ಅನ್ಕೊಳ್ಳೋ ನನ್ನ ಮನಸ್ಸು ಮಾತ್ರ ಯಾವತ್ತಿಗೂ ಬದಲಾಗಲೇ ಇಲ್ಲ ಇಷ್ಟೆಲ್ಲ ಮಾಡಿದ್ದು ಎಲ್ಲರ ಮುಂದೆ ನಾನು ಮೆರಿಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಮಗ ಎಲ್ಲರ ಹಂಗ ನಾನು ನನ್ನ ಕಾಲ್ ನಿಂತು ಬದುಕಬೇಕು ಅನ್ನೋ ಹಠದಿಂದ ಇವತ್ತ ನಿನ್ನ ಕೈ ಹಿಡಿದು ಹೇಳ್ತೀನಿ ಇದು ನನಗ ಬಡತನ ಕಲಿಸಿದ ಪಾಠ ಅನುಭವಗಳು ಕಲಿಸಿದ ಪಾಠ ಅದು ಯಾವ ವಿಶ್ವವಿದ್ಯಾಲಯದಾಗೂ ಸಿಗದ ಪಾಠ ಅದಕ್ಕ ನಾ ಹೇಳ್ತೀನಿ ಬಡತನ ಅನ್ನೋದು ದೌರ್ಬಲ್ಯ ಅಲ್ಲ ಪ್ರೇರಕ ಶಕ್ತಿ ಜಗತ್ತಿನಾಗ ಯಾರು ಕೆಟ್ಟವರಲ್ಲ ಶತ್ರುಗಳಲ್ಲ ಎಲ್ಲರೂ ನಮಗ ಒಂದೊಂದು ರೀತಿ ಅನುಭವ ಕಟ್ಟಿಕೊಡ್ತಾರ ಒಂದು ನೆರಳಿನಾಗಿದ್ದು ಎರಡು ಹೊತ್ತು ಉಣ್ಣುವಾಗ ನಾವು ಅವರನ್ನೆಲ್ಲ ಸ್ಮರಿಸ್ಬೇಕು ತೇಜು ನಾನಿನ ಹೇಳೋ ಬದುಕಿನ ಪಾಠ ಇದೆ ನಮ್ಮ ಕಷ್ಟಕ್ಕ ನಾವ ಹೊಣೆ ಅದಕ್ಕೆ ಬೇರೆ ಯಾರನ್ನೂ ದೂರಬಾರದು ಜೀವನ ಪ್ರೀತಿ ಕೆಲಸದ ಮೇಲೆ ಶ್ರದ್ಧೆ ನಿರಂತರ ಪರಿಶ್ರಮ ಅನ್ನೋದು ನಮ್ಮಲ್ಲಿದ್ರ ಒಂದು ದಿನ ಜಗತ್ತು ನಮ್ಮ ಮುಂದೆ ತಲೀಬಾಗಿ ನಿಲ್ತೈತಿ ಹೀಗೆ ಹೇಳುತ್ತ ಮನೋಹರ ಭಾವಕನಾಗಿದ್ದ ತೇಜಸ್ವಿ ಗಂಭೀರವಾಗಿ ಐಸ್ ಕ್ರೀಮಿನ ಕಡೆಯ ತುತ್ತನ್ನು ತಿನ್ನದೇ ಕೈಯಲ್ಲೇ ಹಿಡಿದು ಅಪ್ಪನ ಮಾತುಗಳನ್ನು ಆಲಿಸುತ್ತಿದ್ದ ಕಳೆದ ದಿನಗಳು ಕಣ್ಣೆದುರು ಬಂದು ಸುಮಾಳ ಕಣ್ಣುಗಳು ಒದ್ದೆಯಾಗಿದ್ದವು ತೇಜು ಇದನ್ನೆಲ್ಲಾ ನಿನಗ ಹೇಳಬಾರದು ಅನ್ಕೊಂಡಿದ್ವಿ ಆದ್ರ ನಾವೇನ್ ಅನ್ನೋದು ನಿನಗ ಗೊತ್ತಾಗ್ಬೇಕಾದ್ರ ಇದು ನಿನಗ ತಿಳೇಬೇಕಾಗಿತ್ತು ನಾನ್ ನಿನಗ ಜನ್ಮ ಕೊಟ್ಟೆ ಅನ್ನೋದನ್ನ ಬಿಟ್ರೆ ನಿನಗ ತಂದಿ ತಾಯಿ ಎಲ್ಲ ಅವರ ಹಂಗಾಗಿ ನಾನ್ ನಿನಗ ಕೇಳ್ಕೊಳ್ಳೋದು ಒಂದೆ ಮುಂದೆ ನೀನು ದೊಡ್ಡವನಾಗಿ ದೊಡ್ಡ ಮನುಷ್ಯ ಆಗ್ತೀಯೋ ಇಲ್ಲೋ ಗೊತ್ತಿಲ್ಲ ಆದ್ರ ವಯಸ್ ಕಳೆದು ಅವರು ಆಧಾರಕ್ಕೆ ಕೋಲ್ ಹಿಡಿದು ನಡೆಯುವ ದಿನಗಳ ನೀನು ಯಾವತ್ತೂ ಅವ್ರ ಮನಸ್ಸು ನೋವಿಸ್ಬೇಡ ಪಟ್ಟ ಯಾಕಂದ್ರ ಅವ್ರು ನಿನಗ ಅಪ್ಪ ಮಾತ್ರ ಅಲ್ಲ ಅವನ್ ಕಳ್ಕೊಂಡಿರೋ ನನಗ ಅವ್ವ ಆಗಿದ್ದರು ಅವ್ವ ಸತ್ತು ಹದಿನಾಕು ವರ್ಷ ಕಳೆದ್ರು ನನಗ ತವರ್ಮನಿ ನೆನಪಾಗದಂಗ ನೋಡಿಕೊಂಡಾರ ಹಂಗಾಗಿ ನೀನು ಯಾವತ್ತೂ ಅವರು ಕಣ್ಣಾಗ ನೀರು ತರಿಸಬಾರದು ಪುಟ ಎಂದು ಸುಮ ತೇಜಸ್ವಿಗೆ ತಲೆ ನೆವರಿಸಿ ಹೇಳಿದಳು ಏನ್ಪಾಯವರು ಎಂಜಾಯ್ ಮಾಡಕ್ಕಂತ ಪಾರ್ಕ್ ಕರ್ಕೊಂಡು ಬಂದು ಹಳೆ ಕತ್ತಿನೆಲ್ಲಾ ಬಿಚ್ಕೊಂಡ್ ಕುಂತರಲ್ಲ ಅಂತ ನಿನಗ ಬೇಜಾರಾಗ್ಬೋದು ಆದ್ರ ಈ ಜಾಗ ಬಂದಾಗ್ಲೆಲ್ಲ ನೆನಪುಗಳು ಉಕ್ಕಿ ಬರ್ತಾವು ಹೊಟ್ಟಿ ತುಂಬಿದ ಮೇಲೆ ಹಸಿವಿನ ಸಂಕಟ ಮರಿಬಾರದು ಅಂತ ಆ ದಿನಗಳನ್ನ ನೆನಪು ಮಾಡಿಕೊಳ್ಳೋದು ಅಷ್ಟ ಬದುಕು ಅನ್ನೋದು ಯಾವತ್ತೂ ಸ್ಥಿರವಾದದ್ದಲ್ಲ ಬಂದಿದ್ದನ್ನೆಲ್ಲ ಎದುರಿಸೋದಕ್ಕ ಸಿದ್ಧವಾಗಿರ್ಬೇಕು ನಿನ್ನಿಂದ ನಾನ್ ಬಯಸೋದೇನಂದ್ರ ನಮ್ಮ ಇಳಿ ವಯಸ್ಸಿನಾಗ ನೀನು ನೂರ ರೂಪಾಯಿ ದುಡ್ದು ನಮಗ ಒಂದ ಹೊತ್ತು ಊಟ ಹಾಕಿದ್ರು ಸಾಕು ನಾವಿರೋ ತನಕ ನೀನ್ ಮಾತ್ರ ನಮ್ಮ ಕಣ್ಣು ಮುಂದೆ ಇರಬೇಕು ನಾವು ಬೆಳೆಸಿದ ಗಿಡ ನಮ್ ಕಣ್ಣು ಮುಂದ ಹೂ ಬಿಡೋ ಹಂಗೆ ಎಲ್ಲಾ ಅಪ್ಪಅಮ್ಮ ಬಯಸೋದು ಇದನ್ನ ಕಡೆಗಾಲಕ್ಕ ಮಗ ಮಗಳು ನೆರಳಾಗ್ಬೇಕು ಅನ್ನೋದು ಉದ್ಯೋಗ ರೊಕ್ಕ ಅಧಿಕಾರ ದೊಡ್ಡ ಸ್ಥಿತಿ ಹಿಂದೆ ಬಿದ್ದು ದೇಶ ಬಿಟ್ಟು ಹೋಗೋದ್ರಾಗ ಯಾವ ಸಾರ್ಥಕತೆಯೂ ಇಲ್ಲ ಎಂದು ಮನೋಹರ ಒಡಲ ದನಿಯಿಂದ ನುಡಿದ ಅಪ್ಪ ನನಗ ನೀವ ರೋಲ್ ಮಾಡಲ್ ನಾನಿರೋ ಊರಾಗ ಇದ್ದು ನಿಮಗಿಂತ ದೊಡ್ಡ ಸಾಧನೆ ಮಾಡ್ತೀನಿ ಅದ್ರ ಬಗ್ಗೆ ಯೋಚನೆ ಬೇಡ ಎಂದು ತೇಜಸ್ವಿ ವದ್ಯಕಂಗಳನ್ನು ಒರೆಸಿಕೊಳ್ಳುತ್ತಾ ಮಂದಹಾಸದಿಂದ ಹೇಳಿದ ಅವನ ಮುಖ ನೋಡಿ ಮನೋಹರ ಸುಮಾ ಮಂದಹಾಸ ಬೀರಿದರು ಸಂಜೆ ಮಬ್ಬುಗತ್ತಲಿಗೆ ಹೊರಳುತ್ತಿದ್ದಂತೆ ಆ ಉದ್ಯಾನದಲ್ಲಿ ಚಳಿ ಹೆಚ್ಚಾಗ ತೊಡಗಿತು ಬೆಂಗಳೂರಿನ ದೊಡ್ಡ ದೊಡ್ಡ ರಸ್ತೆಗಳು ವಾಹನಗಳಿಂದ ತುಂಬಿ ತುಳುಕಿದವು ಧನ್ಯವಾದಗಳು